ಮೊದಲಿನಿಂದಲೂ ಬಂದ ಸಂಪ್ರದಾಯವಾಗಿದ್ದರೂ ಕೂಡ ಮಧ್ಯದಲ್ಲಿ ಒಂದು ವಿಶೇಷವಾದ ಘಟನೆ ನಡೆದಾಗ ಅದಕ್ಕೆ ಸ್ವಲ್ಪ ಜೋರು ಸಿಗತ್ತೆ ಅಷ್ಟೇ ಅದರರ್ಥ ಮೊದಲಿಗೆ ಉದಾಹರಣೆಗೆ ಶ್ರೀಮದಾಚಾರ್ಯರ ಸಿದ್ಧಾಂತ ವೈಷ್ಣವ ಸಿದ್ದಾಂತ ಇದೇನು ಏಳ್ನೂರ ವರ್ಷದ ಇತಿಹಾಸದ್ದೇ ಇದು ಅನಾದಿಯಾದ ಸತ್ಸಿದ್ಧಾಂತ ಇದು ವೈದಿಕ ಸಿದ್ಧಾಂತ ಇದು ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದದ್ದು ವೈಷ್ಣವ ಸಿದ್ಧಾಂತ ಹಾಗಾದರೆ ಶ್ರೀಮಥಾಚಾರ್ಯರು ವಿಶೇಷವಾಗಿ ಅದನ್ನ ಪ್ರವರ್ತನೆ ಮಾಡಿದರು ಪ್ರಚುರಗೊಳಿಸಿದರು ಅಂತಿಷ್ಟೇ ಅರ್ಥ ಹಾಗೆ ಶುಕ್ರಾಚಾರ್ಯರು ಕಚಾ ದೇವಯಾನಿಯ ಕಥೆಯಲ್ಲಿ ಆ ಕಚನನ್ನ ಸಂಪೂರ್ಣವಾಗಿ ಕೊಂದು ದೈತ್ಯರು ಇವನು ಬಂದು ಸಂಜೀವಿನಿ ವಿದ್ಯೆಯನ್ನು ಕಲಿತಾನೆ ಅಂತ ಹೇಳಿ ಅವನನ್ನ ಒಂದ್ಸಲ ಹೊಡಿತಾರೆ ಮತ್ತು ಬದುಕಿಸ್ತಾರೆ ಎಲ್ಲ ಮಾಡುತ್ತಾರೆ ಕೊನೆಗೆ ಆ ಕಚನನ್ನ ಕೊಂದು ಅವನನ್ನ ಚೆನ್ನಾಗಿ ಅವನ ದೇಹವನ್ನು ಅರದು ಅದನ್ನ ಮಧ್ಯದೊಳಗೆ ಮಿಕ್ಸ್ ಮಾಡಿ ಶುಕ್ರಾಚಾರ್ಯರಿಗೆ ಕುಡೀಲಿ ಕೊಡ್ತಾರೆ ಅವನನ್ನ ಒಂದ್ಸಲ ರುಂಡ ಹಾರಿಸಿದ್ರು ಎತ್ತೆ ಇವರು ತಾವು ಸಂಜೀವಿನಿ ವಿದ್ಯೆಯ ಪಠನದಿಂದ ಎಸ್ತರಿಸಿದ್ರು ಕತ್ತರಿಸಿ ಕತ್ತರಿಸಿ ಒಂದೊಂದು ದಿಕ್ಕಿನಲ್ಲಿ ಹಾಕಿದ್ರು ಮತ್ತೂ ಇವರ ವಿದ್ಯೆಯಿಂದ ಎಲ್ಲೆಲ್ಲಿಯೋ ಹೋದಂತಾದ್ದು ಮತ್ತೆ ಜೊತೆಗೆ ಸೇರಿ ಹೋಯ್ತದ ಇನ್ನೇನ್ ಮಾಡಬೇಕು ಅಂತ ಹೇಳಿ ಹೊರಗೆಲ್ಲಾದರೂ ಇದ್ರೆ ಇವರು ತರಿಸ್ತಾರೆ ಇವರ ಹೊಟ್ಟೆಯಲ್ಲಿ ಹಾಕಬಿಡೋಣ ಅದಕ್ಕೆ ಅವನನ್ನ ಕುಡಿ ಮಾಡಿ ಅವನನ್ನು ಅರದು ಮಧ್ಯದಲ್ಲಿ ಮಿಕ್ಸ್ ಮಾಡಿ ಶುಕ್ರಾಚಾರ್ಯರಿಗೆ ಕುಡಿಸ್ತಾರೆ ಆಗ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಪಠನ ಮಾಡಿದಾಗ ನಾನಿಲ್ಲಿ ಒಳಗಿದ್ದೇನೆ ಹೊರಗೆ ಬಂದರೆ ನಿಮ್ಮ ಹೊಟ್ಟೆ ಹೊಡೆದು ಬರಬೇಕು ನೀವು ಸಾಯ್ತೀರಿ ಆಗ ದೇವಿಗೆ ಕೇಳ್ತಾರೆ ಏನ್ ಮಾಡಬೇಕು ಅಂತ ನಾನು ಬೇಕೋ ನಿನಗೆ ಕಚ ಬೇಕು ಕಚ ಅವನ ಮೇಲೆ ಪ್ರೀತಿ ಮಾಡುತ್ತೀರಿ ಅಂತಂದ್ರೆ ನಾನು ಸಾಯ್ತು ನನ್ನ ಹೊಟ್ಟೆ ಹೊಡೆದವನು ಬರಬೇಕು ಇನ್ನು ನಾನು ಬದುಕಬೇಕು ಅಂದ್ರೆ ಅವನನ್ನು ಅಲ್ಲೇ ಜೀರ್ಣ ಮಾಡಿಕೊಂಡು ಬಿಡ್ತೇನೆ ಅವನ ಸಾಯ್ತಾನೆ ನಾನು ಬದುಕ್ತೇನೆ ಯಾವ್ದು ಬೇಕು ಅಂತ ಕೇಳ್ತಾನೆ ನನಗೆ ಇಬ್ರು ಬೇಕು ಅಂತ ನೀನು ಬೇಕು ಅವಳು ಬೇಕು ಹಾಗಾದ್ರೆ ಎರಡೂ ಹೇಗೆ ಸಾಧ್ಯ ಅಂದ್ರೆ ಹೊಟ್ಟೆಯಲ್ಲಿ ಸಂಜೀವಿನಿ ವಿದ್ಯೆಯನ್ನು ಅವನಿಗೆ ಕಲಿಸಿಬಿಡಿ ಅವನಿಗೆ ವಿದ್ಯೆ ಕಲಿಸಿಬಿಟ್ರೆ ನಿಮ್ಮ ಹೊಟ್ಟೆ ಹೊಡೆದವನು ಬರ್ತಾನೆ ಬಂದ ಮೇಲೆ ನಿಮ್ಮನ್ನು ಮಾತು ಬದುಕಿಸ್ತಾನೆ ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಆಗ ಅದೇ ರೀತಿಯಾಗಿ ಅವರು ವಿದ್ಯೆ ಕಲಿಸ್ತಾರೆ ಹೊರಗೆ ಬರ್ತಾನೆ ಅವರನ್ನು ಬದುಕಿಸ್ತಾನೆ ಎಲ್ಲ ಕತೆ ಮುಗಿತಿದೆ ಆಗ ಅವರು ಶಾಪ ಕೊಡ್ತಾರೆ ಇನ್ನು ಮುಂದೆ ಯಾರು ಸುರಾಪಾನ ಮಾಡತಕ್ಕದ್ದಲ್ಲ ಹಣೆ ಬರಹ ನಾನು ಮಧ್ಯದ ಮೇಲಿನ ಒಂದು ಆಶೆಯಿಂದ ಅದನ್ನು ಕೊಡದ್ದಕ್ಕಿ ಅನರ್ಥ ಆಯಿತು ಇವತ್ತಿನಿಂದ ಯಾರು ಮಾಡತಕ್ಕದ್ದಲ್ಲ ಮಾಡಿದವರಿಗೆ ಮಹಾ ಅನರ್ಥವಾಗ್ತದೆ ನರಕವಾಗ್ತದೆ ಅಂತ ಶಾಪ ಕೊಡ್ತಾರೆ ಈ ಕಥೆ ನೋಡಿ ಹಾಗಾದ್ರೆ ಅದಕ್ಕೂ ಮೊದಲು ಬಹಳ ಶ್ರೇಷ್ಠವಾಗಿತ್ತು ವಿಹಿತವಾಗಿತ್ತು ಅಂತ ತಿಳ್ಕೋಬಾರದು ವಿಶೇಷವಾಗಿ ಅವರಿಗೆ ಸಿತ್ತು ಬಂದಾಗ ಮತ್ತಷ್ಟು ಅದನ್ನ ಧಟ್ಟಿ ಮಾಡಿದರಷ್ಟೇ ಹೊರತು ಶುಕ್ರಾಚಾರ್ಯರು ಶಾಪ ಕೊಟ್ಟ ಮೇಲೆ ಮುಂದೆ ಇದು ನಿಷಿದ್ಧ ಮೊದಲಿಗೆ ಅದು ವಿಹಿತ ಅಂತಲ್ಲ ಯಾಕೆಂದ್ರೆ ವೇದ ಹೇಳುತ್ತಲ್ಲ ಅಪೌರುಷಯವಾದ ವೇದ ಅದಕ್ಕಂತೂ ಟೈಮ್ ಇಲ್ಲ ಅನಾದಿಯಾದ ವೇದ ಹೇಳುತ್ತದೆನೋ ಹಿರಣ್ಯ ಸುರಾಂಪಿ ಬಂಶ್ಚ ಗುರೋಸ್ಕಲ್ಪ ಮಾವಸನ್ ಬ್ರಹ್ಮಾಚ ಬ್ರಹ್ಮತ್ಯಾದಿಗಳನ್ನು ಮಾಡಿದವನು ಗುರುಕಲ್ಪ ಗಮನ ಮಾಡಿದವನು ಇವರು ಮಹಾಪಾತಕಿಗಳು ಏತೆ ಪತಂತಿ ಚತ್ವಾರ ಇನ್ನ ಐದನೆಯದವನಿದ್ದಾನೆ ಯಾರು ಅಂದ್ರೆ ಪಂಚಮಶ್ಚ ಆಶರುಶ್ಚ ಇವರ ಜೊತೆಗೆ ಯಾರು ಸಹವಾಸ ಮಾಡತಾನೋ ನಾಲ್ಕರ ಪೈಕಿ ಯಾರ ಜೊತೆಗೆ ಸಹವಾಸ ಮಾಡ್ತಾನೋ ಅವನೂ ಪತಿತ ಪಾಪ ಮಾಡಿದಂತಹ ಈ ನಾಲ್ಕು ಮುಖ್ಯವಾಗಿ ಇನ್ನಿತರ ಮಹಾಪಾತಕಗಳನ್ನು ಮಾಡಿದವರು ಪತಿತರಾಗ್ತಾರೆ ಇವರ ಜೊತೆಗೆ ವ್ಯವಹಾರ ಮಾಡಿದರೆ ಮಾತನಾಡಿದರೆ ಊಟ ಮಾಡಿದರೆ ವಿವಾಹ ಸಂಬಂಧ ಮಾಡಿದರೆ ರೋಟಿ ಭೇಟಿ ಏನ್ ಮಾಡಿದರೂ ಕೂಡಾನೋ ಅವರೆಲ್ಲರೂ ಕೂಡ ಪಚಿತರಾಗ್ತಾರೆ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ ಏತೆ ಪತಂತಿ ಚತ್ವಾರ ಪಂಚಮಶ್ಚ ಹಳೆ ಕಾಲದಲ್ಲಿ ಒಬ್ಬನು ಏನಾದರೂ ಬಹಿಷ್ಕಾರ ಪದ್ದತಿಯಂತಿತ್ತು ಮಠದಿಂದ ಮಠಾಧಿಪತಿಗಳು ಬಹಿಷ್ಕಾರವನ್ನು ಹಾಕ್ತಾ ಅವನು ಮಾಡಿದಂತಹ ಅಪರಾಧಕ್ಕೆ ಅವನ ಜೊತೆಗೆ ಯಾರೂ ಸಹವಾಸ ಮಾಡಬಾರದು ಅವನು ತನ್ನ ಪಾಡಿಗೆ ತಾನು ಪಶ್ಚಾತ್ತಾಪ ಆದರೆ ಸುಧಾರಣೆ ಮಾಡಿಕೊಂಡು ತನ್ನ ಧರ್ಮ ತಾನು ಮಾಡಿಕೊಳ್ಳಿ ಆಗದೇ ಇದ್ರೆ ಅವನು ಏನಾದರೂ ಮಾಡಿಕೊಳ್ಳಿ ಆದರೆ ಅವನಂತೂ ಮಹಾಪಾತಕ ಮಾಡಿದ್ದರಿಂದ ತನ್ನ ಜೊತೆಗೆ ಇನ್ನೂರಾರು ಜನರಿಗೂ ಅವನು ಪಾಚಿತ್ವವನ್ನು ತಂದುಕೊಡುವುದು ಬೇಡ ಅನ್ನುವುದಕ್ಕಾಗಿ ಅವನನ್ನು ದೂರ ಇಡ್ತಾ ಇದ್ರು ಅವನನ್ನು ಮಾತ್ರ ದೂರ ಇಡೋದಲ್ಲದೆ ಅವನ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ದೂರ ಇಡುತ್ತಾ ಇದು ಹಳೆಯ ಕಾಲದಲ್ಲಿ ನಡೆದು ಬಂದಂತಹ ಪದ್ದತಿ ಇದರ ಉದ್ದೇಶ ಒಂದು ಸಹವಾಸ ಮಾಡುವವರಲ್ಲಿ ದುರ್ಗುಣ ಬರಬಾರದು ಅವನ ಸಹವಾಸ ದೋಷದಿಂದ ಅಂತಹ ಕೆಟ್ಟ ಕೆಲಸ ಮಾಡುವ ಬುದ್ದಿ ಇವನಿಗೆ ಬರಬಾರದು ಒಬ್ಬ ಮಹಾಕಳ್ಳನ ಜೊತೆಗೆ ಅತಿ ಸ್ನೇಹ ಮಾಡಿದರೆ ಏನಾಗ್ತದೆ ಒಂದಿಲ್ಲ ಒಂದು ದಿವಸ ಅವನು ಬುದ್ಧಿ ಇವನಿಗೂ ಬರುವ ಸಾಧ್ಯತೆ ಇದೆ ಅಥವಾ ಅವನು ಎಷ್ಟೇ ಕೆಟ್ಟ ಕೆಲಸ ಮಾಡಿದರೂ ಎಷ್ಟೇ ಪಚಿತನಾದರೂ ಅಂಥವನಿಗೆ ವಿಶೇಷವಾದ ಪುರಸ್ಕಾರ ಮರ್ಯಾದೆ ಸಿಗುತ್ತಾ ಹೋದರೆ ಅಪರಾಧಗಳನ್ನು ಮಾಡಬಾರದು ಅಂತ ಅನಿಸೋದೇ ಇಲ್ಲ ಯಾರಿಗೆ ಅಪರಾಧ ಮಾಡಿದವರಿಗೆ ಶಾಸ್ತ್ರ ವಿರುದ್ದವಾದ ವರ್ತನೆ ಮಾಡಿದವರಿಗೆ ಪತಿತರಾದವರಿಗೆ ಭ್ರಷ್ಟರಾದವರಿಗೆ ವಿಶೇಷವಾದ ಮನ್ನಣೆ ಮರ್ಯಾದೆಯನ್ನು ಕೊಡ್ತಾ ಹೋಗಿಬಿಟ್ರೆ ಎಲ್ಲರಾಗಿ ಅವನನ್ನು ನೋಡ್ತಾ ಹೋಗಿಬಿಟ್ರೆ ಹಾಗಾದರೆ ಯಾರೂ ಹೆಗರೋದೇ ಇಲ್ಲ ಏನ್ ಮಾಡಿದ್ರೆ ಏನು ಸುಖವಾಗಿರಬಹುದಲ್ಲ ಅಂತನ್ನುವ ಭಾವನೆ ಬಂದ್ಬಿಡುತ್ತೆ ನಾನು ತಪ್ಪು ಮಾಡಿದರೆ ನನಗೆ ಇದಕ್ಕೆ ಶಿಕ್ಷೆ ಉಂಟು ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಾಗಲೇಬೇಕು ಅದಕ್ಕಾಗಿ ಶಾಸ್ತ್ರದಲ್ಲಿ ಆ ರೀತಿಯಾಗಿ ಹೇಳಿದರು ಪಂಚಮಶ್ಚ ಆಚರಂಶ್ಚ ನಾಲ್ಕನೆಯದ ಐದನೆಯದವನು ಅಂದ್ರೆ ಅವನ ಜೊತೆಗೆ ಸಹವಾಸ ಮಾಡಿದವನು ಆ ಬದ್ಧ ಹೇಳಿ ಕೆಲವು ಮಹಾಜ್ಞಾನಿಗಳಿಗೆ ಅವರು ಸ್ವಯಂವಂತೂ ಮಹಾಪಾತ ಪಾತಕಗಳನ್ನು ಮಾಡಿರೋದೇ ಇಲ್ಲ ಕದಾಚಿತ್ ಚಿಂಚರ ಸಂಪರ್ಕ ಅಂತವರಿಗೆ ಆಗಬಹುದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಆದರೆ ಅವರಿಗೆ ಅದರಿಂದ ಲೇಪವಾಗುವುದಿಲ್ಲ ಯಾರವರು ಜ್ಞಾನಿಗಳು ಅಂತಂದ್ರೆ ಯಹಾ ಪಂಚಾಗ್ನಿನೇವ ವೇದ ಪಂಚ ಅಗ್ನಿಗಳು ದ್ಯುಪರ್ಜನ್ಯ ಧರಾಪುಂಸ್ತ್ರೀ ಎಂಬಂತಹ ಐದು ಅಗ್ನಿಗಳು ಜೀವ ಸ್ವರ್ಗದಿಂದ ಭೂಮಿಗೆ ಬರಬೇಕಾದರೆ ಸೃಷ್ಟಿಯಾಗಬೇಕಾದರೆ ಐದು ಅಗ್ನಿಗಳಲ್ಲಿ ಈ ಜೀವನನ್ನ ಹಾಕ್ತಾರೆ ಮೊದಲನೆಯದು ದ್ವಲೋಕದಲ್ಲಿ ಶ್ರದ್ದೆಯಿಂದ ಕೂಡಿರತಕ್ಕಂತಹ ಕರ್ಮ ಮಾಡಿದ ಈ ಜೀವನನ್ನು ದ್ವಿಲೋಕದಲ್ಲಿ ಹಾಕ್ತಾರೆ ಅದೊಂದು ಅಗ್ನಿ ಜೀವನೇ ಆಹುತಿ ದ್ಯುಲೋಕನೇ ಅಗ್ನಿ ಆ ದ್ಯುಲೋಕದಲ್ಲಿರುವಂತಹ ಭಗವಂತನ ರೂಪದಲ್ಲಿ ಆಹುತಿಯಾಗಿ ಹಾಕ್ತಾನೆ ಎರಡನೆಯದು ಪರ್ಜನ್ಯ ಮಳೆಯಲ್ಲಿ ಬೀಳುತ್ತಾನೆ ಆ ಜೀವ ದ್ಯುಲೋಕದಿಂದ ಮಳೆಯ ಹನಿಯೊಳಗೆ ಸೇರಿಕೊಂಡು ಕೆಳಗೆ ಬರ್ತಾನೆ ಮೂರನೆಯ ಅಗ್ನಿ ಪೃಥ್ವಿ ಅನ್ನೋದೇ ಒಂದು ಅಗ್ನಿ ಅಲ್ಲಿ ಈ ಜೀವನನ್ನ ಆಹುತಿಯಾಗಿ ಹಾಕ್ತಾರೆ ದೇವತೆಗಳು ಅರ್ಥಾತ್ ಪೃಥ್ವಿಯಲ್ಲಿರುವ ಮಣ್ಣಿನಲ್ಲಿ ಸೇರಿಕೊಳ್ತಾನೆ ಮಣ್ಣಿನ ದ್ವಾರ ಅಲ್ಲಿರುವ ಬೀಜದೊಳಗೆ ಬಂದು ಧಾನ್ಯದೊಳಗೆ ಬರ್ತಾನೆ ಮೇಲೆ ನಾಲ್ಕನೆಯದು ಪುರುಷ ಪುರುಷನ ಆ ಅನ್ನದ ಮುಖಾಂತರ ಪುರುಷನ ಹೊಟ್ಟೆಯಲ್ಲಿ ಹೋಗ್ತಾನೆ ಐದನೆಯದು ಸ್ತ್ರೀ ಎಂಬ ಹೀಗೆ ಐದು ತರಹದ ಅಗ್ನಿಗಳು ಈ ಐದು ಅಗ್ನಿಗಳು ಅಂದರೆ ಕೇವಲ ದ್ಯುಲೋಕ ಪರ್ಜನ್ಯ ಅಥವಾ ಪೃಥ್ವಿ ಪುರುಷ ಮಾತ್ರ ಅಲ್ಲ ಇವರಲ್ಲಿ ಅಂತರ್ಯಾಮಿಯಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬಂತಹ ಹೆಸರಿನ ಭಗವಂತನ ರೂಪಗಳುಂಟು ಆ ಐದು ತರಹದ ಅಗ್ನಿಗಳಲ್ಲಿ ಅಂತರ್ಯಾಮಿಯಾಗಿರುವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ಹೆಸರಿನ ಪರಮಾತ್ಮನ ಐದು ರೂಪಗಳುಂಟು ಆ ರೂಪಗಳಲ್ಲಿ ಈ ಜೀವ ಬರ್ತಾನೆ ಆ ಭಗವಂತ ಅಲ್ಲಿರುವ ಐದು ರೂಪಿಯಾದ ಭಗವಂತ ಈ ಜೀವನನ್ನ ಆ ಸ್ಥಾನಗಳಿಂದ ಮುಂದೆ ಮುಂದೆ ಕರೆದುಕೊಂಡು ಬಂದು ಈ ದೇಹವನ್ನು ಧಾರಣ ಮಾಡಿ ಎಲ್ಲರಿಗೂ ಕಾಣಿಸುವಂತೆ ಭೂಮಿಯಲ್ಲಿ ಓಡಾಡುವಂತೆ ಮಾಡುತ್ತಾನೆ ಆ ಪರಮಾತ್ಮ ಈ ವಿದ್ಯೆ ಇದಕ್ಕೆ ಪಂಚಾಗ್ನಿವಿದ್ಯೆ ಎಂತ ಹೆಸರು ಈ ಪಂಚಾಗ್ನಿವಿದ್ಯೆಯನ್ನು ತಿಳಿದುಕೊಂಡು ಸೃಷ್ಟಿಯನ್ನ ಮಾಡುವಂತಹ ಜೀವನ ದೇಹದ ಸೃಷ್ಟಿಯನ್ನ ಮಾಡುವ ಪರಮಾತ್ಮನ ಈ ಐದು ರೂಪಗಳನ್ನ ಯಾರು ಚಿಂತನ ಮಾಡುತ್ತಾರೋ ಯಹ ಪಂಚಾಗ್ನಿನೇವ ವೇದ ನಸಹ ನಸಹತೈರ ಪ್ಯಾಚರಂ ಪಾತ್ಮ ಲಿಪ್ಯತೆ ಇಂತಹ ದುರ್ಜನರ ಸಂಪರ್ಕವಾದರೂ ಪಾಪ ಬರೋದಿಲ್ಲ ಅವನು ಅದನ್ನ ಪರಿಹಾರ ಅಗ್ನಿಯ ಐದು ಅಗ್ನಿಗಳ ಉಪಾಸನೆಯನ್ನ ಮಾಡಿದವನಿಗೆ ಅಗ್ನಿಯಂತೆ ಶುದ್ಧಿ ಬಿಡುತ್ತೆ ಅಗ್ನಿಯಂತೆ ಇರುವ ಭಗವಂತನನ್ನ ಐದು ರೂಪಿಯಾದ ಪರಮಾತ್ಮನನ್ನ ಉಪಾಸನೆ ಮಾಡಿದರೆ ಇವನಿಗೂ ಅಗ್ನಿಯಂತೆ ಶುದ್ಧನಾಗಿ ಇರುವಂತಾ ಯೋಗ್ಯತೆ ಬರುತ್ತದೆ ನ ಸಹ ತೈರತ್ಯಾಚರನ್ ಪಾತ್ಮನಾಥ್ಯತೆ ಅವರ ಜೊತೆಗೆ ಸಹವಾಸ ಮಾಡಿದರೂ ಇವನಿಗೆ ಪಾಪದ ಲೇಪವಾಗುವುದಿಲ್ಲ ಪೂತಃ ಶುದ್ಧ ಪೂತ ಪುಣ್ಯಲೋಕೋ ಪರಮ ಪವಿತ್ರನಾಗ್ತಾನೆ ಶ್ರೇಷ್ಠವಾದ ಲೋಕಗಳನ್ನು ಹೊಂದುತ್ತಾನೆ ಯಾವ ತರಹದ ಲೇಪ ಇವನಿಗಾಗೋದಿಲ್ಲ ಅಂತ ಉಪನಿಷತ್ತು ನಮಗೆ ತಿಳಿಸ್ತು ಅದನ್ನೇ ಶ್ರೀಮದಾಚಾರ್ಯರು ಹೇಳ್ತಾರೆ ದ್ಯುಪರ್ಜನ್ಯ ಧರಾಸ್ತ್ರೀ ಸಂಸ್ಥಿತಣ ನಗದೋಷೋ ಕವಾಶನ ಭವಿಷ್ಯತಿ ಯಾರು ಈ ಐದು ರೂಪಿಯಾದ ಪರಮಾತ್ಮನನ್ನ ತಿಳಿತಾರೆ ಅವನಿಗೆ ಸಂಸರ್ಗ ದೋಷ ಇಲ್ಲ ಎಂಬುದಾಗಿ ಹೇಳ್ತಾರೆ ಆದ್ದರಿಂದ ಹಾಗಾದರೆ ಋತಂಚ ಎಂಬಂತಹ ಮಂತ್ರದಲ್ಲಿಯೂ ಕೂಡ ಸೃಷ್ಟಿಕರ್ತೃತ್ವವನ್ನು ವಿಶೇಷವಾಗಿ ಹೇಳಿದ್ದಾರೆ ಪರಮಾತ್ಮ ಸೃಷ್ಟಿಯ ಜೀವನ ಸೃಷ್ಟಿಯನ್ನು ಮಾಡುತ್ತಾನೆ ಅಂತ ತಿಳಿದುಕೊಂಡವನಿಗೆ ಸಂಸರ್ಗ ದೋಷ ಇಲ್ಲ ಲೇಪ ಇಲ್ಲ ಎಂಬುದಾಗಿಯೂ ಕೂಡ ನಮಗೆ ಛಂದೋದ್ಯೋಪನಿಷತ್ತು ಹೇಳುತ್ತದೆ ಸಾಮಾನ್ಯವಾಗಿ ಜಗತ್ತಿನ ಸೃಷ್ಟಿ ಮಾಡಿದ ದೇವರನ್ನು ತಿಳಿದುಕೊಂಡರೂ ನಮ್ಮ ಪಾಪಗಳು ಕಳೆದು ಹೋಗ್ತದೆ ವಿಶೇಷವಾಗಿ ಐದು ಅಗ್ನಿಗಳ ರೂಪದಲ್ಲಿ ನಮ್ಮಲ್ಲಿದ್ದು ಪರಮಾತ್ಮ ಏನು ಸೃಷ್ಟಿಯನ್ನು ಮಾಡುತ್ತಾನೆ ಅದನ್ನು ತಿಳಿದಾಗಲೂ ನಮ್ಮ ಪಾಪ ಹೋಗುತ್ತೆ ಆದರೆ ಇವೆರಡೂ ಯಾವಾಗ ಜ್ಞಾನ ಇದ್ದರೆ ಮಾತ್ರ ಬರೀ ಮಂತ್ರವನ್ನ ಅಂದ್ರಲ್ಲ ಅದಕ್ಕಾಗಿ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ತತ್ಸವಿದು ವರೆಣ್ಯಂ ಭರ್ಗೋದೇವ್ಯ ಧೀಮಿಹಿ ಧಿಯೋ ಯೋವನ ಪ್ರಚೋದಯ ಅಂತ ದೇವರಲ್ಲಿ ನಾವು ಕೇಳಿಕೊಳ್ಳಬೇಕು ನಮಗೆ ಈ ತರಹದ ಪಾಪಗಳನ್ನ ಕಳೆದುಕೊಳ್ಳುವುದಕ್ಕೆ ಯಾಂತ್ರಿಕವಾಗಿ ಮಂತ್ರಗಳನ್ನ ಪಠನ ಮಾತ್ರ ನಮ್ಮಿಂದ ನಡೆಸದೆ ನಮಗೆ ಆ ಸೃಷ್ಟಿಕರ್ತೃವಾದ ಪರಮಾತ್ಮನ ಧ್ಯಾನವನ್ನ ಚಿಂತನೆಯನ್ನ ಕಂಡುಕೊಡು ಅದರಿಂದ ನಮ್ಮ ಪಾಪಗಳು ಕಳೆದು ಹೋಗುತ್ತೆ ಅಂತ ದೇವರಿಗೆ ಕೇಳಬೇಕಾಗಿತ್ತು